ಕರ್ಪೂರ ಶ್ರೀನಿವಾಸರಾಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಒಬ್ಬರೆಂದು ಹಿಂದೆ ಪ್ರಸ್ತಾವಿಸಿದೆ ಎಲ್ಲ ದೇಶಹಿತ ಪ್ರಯತ್ನಗಳಲ್ಲಿಯೂ ಅವರು ಗಣ್ಯರಾಗಬೇಕಾದವರು ವಿಶ್ವೇಶ್ವರಯ್ಯನವರಂತೆ ಶ್ರೀನಿವಾಸರಾಯರು ತಮ್ಮ ನೌಕರಿಯನ್ನು ಬೊಂಬಾಯಿ ಸರಕಾರದಲ್ಲಿ ಪ್ರಾರಂಭಿಸಿ ಮೈಸೂರು ಸರ್ಕಾರದಲ್ಲಿ ಉನ್ನತ ಪದವಿಯಿಂದ ನಿವೃತ್ತರಾದರು ಸಾವಿರದ ಫೆಬ್ರವರಿ ತಿಂಗಳಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ದೈವಾಧೀನರಾದ ಏಳೆಂಟು ದಿನಗಳಲ್ಲಿ ಶೋಕ ಪ್ರದರ್ಶನಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮಹಾಜನಸಭೆಯನ್ನು ನಡೆಸತಕ್ಕದ್ದೆಂದು ಕೆಲ ಮಂದಿ ಮಿತ್ರರು ತೀರ್ಮಾನಿಸಿದ್ದರು ಸಭೆಗೆ ದಿವಾನ್ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗುವಂತೆ ಕೇಳಿಕೊಳ್ಳಬೇಕೆಂದು ರಾವ್ ಬಹದ್ದೂರ್ ಗರುಡಾಚಾರ್ಯರು ಕೆಎಸ್ ಕೃಷ್ಣಯ್ಯರ್ ಅವರು ನಾನು ದಿವಾನರಲ್ಲಿಗೆ ಹೋಗಿದ್ದೆವು ವಿಶ್ವೇಶ್ವರಯ್ಯನವರು ಹೇಳಿದರು ಆ ಸಭೆಗೆ ಅಧ್ಯಕ್ಷರಾಗಲು ಕರ್ಪೂರ ಶ್ರೀನಿವಾಸರಾಯರನ್ನು ಕೇಳಿರಿ ಅದು ತಾವು ದಯ ಮಾಡಿಸಿದರೆ ಸಭೆಗೆ ಹೆಚ್ಚು ಗೌರವ ಬರುತ್ತದೆ ನಾನು ಸಭೆಗೆ ಬರುತ್ತೇನೆ ನೀವು ಎರಡು ಮಾತನಾಡುತ್ತೇನೆ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸರಾಯರು ಎಲ್ಲ ವಿಧ ವಿಧಗಳಲ್ಲಿಯೂ ಅರ್ಹರು ಅವರು ಗೋಖಲೆಯವರು ಸಹಪಾಠಿಗಳು ಒಂದೇ ಕ್ಲಾಸ್ನಲ್ಲಿ ಇದ್ದವರು ನಾನು ಇಬ್ಬರಿಗಿಂತ ಒಂದೆರಡು ವರ್ಷ ಹಳಬ ಗೋಖಲೆ ಎರಡು ವರ್ಷ ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದು ಬಿಟ್ಟು ಬಿಟ್ಟರು ಶ್ರೀನಿವಾಸರಾಯರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಂತು ಮುಂದೆ ಬಂದರು ಗಣಿತಶಾಸ್ತ್ರದಲ್ಲಿ ಗೋಖಲೆಯವರಿಗಿಂತ ಮೇಧಾವಿ ಎನ್ನಬಹುದು ನಡವಳಿಕೆಯಲ್ಲಿ ಪ್ರಾಮಾಣಿಕರು ಪರಿಪೂರ್ಣ ದೇಶಾಭಿಮಾನಿಗಳು ಮತ್ತು ನಿರ್ಭೀತರು ಅವರು ಅಧ್ಯಕ್ಷರಾದಲ್ಲಿ ನಾನು ಬರುತ್ತೇನೆ ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಸಭೆ ನಡೆಯಿತು ಆಗ ವಿಶ್ವೇಶ್ವರಯ್ಯನವರು ಮಾಡಿದ ಭಾಷಣ ನಮ್ಮ ಮನಸ್ಸಿನಿಂದ ಅಳೆದು ಹೋಗಿಲ್ಲ ಅದು ಮಿತಪದಗಳಿಂದ ಕೂಡಿ ಗಂಭೀರ ವಿಚಾರವನ್ನೊಳಗೊಂಡಿತ್ತು ಆ ದಿನ ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷ ಭಾಷಣ ಮಾಡುವ ಕಾಲದಲ್ಲಿ ಅವರಿಗೆ ಮಾತನಾಡುತ್ತಾ ಮಾತನಾಡುತ್ತಾ ಹಳೆಯ ನೆನಪುಗಳು ಉಕ್ಕಿಬಂದು ಅಳು ತಡೆಯಲಾಗದಷ್ಟಾಯಿತು ಬೆಳವಾಡಿ ನಂಜುಂಡಯ್ಯ ರಾಮಣ್ಣ ಇವರು ಮೈಸೂರಿನಿಂದ ಬೊಂಬಾಯಿಗೆ ಹೋಗಿ ಇಂಜಿನಿಯರುಗಳಾಗಿ ಹೆಸರು ಪಡೆದವರಲ್ಲಿ ಮೊದಲಿಗರು ಶ್ರೀನಿವಾಸರಾಯರು ಗದ್ಗದಿತರಾಗಿ ಅವರ ಹೆಸರುಗಳನ್ನು ನೆನೆಯುತ್ತಾ ಓ ರಾಮಣ್ಣ ಎಂದು ಕೋಟಿನ ಕೊನೆಯಿಂದ ಕಣ್ಣುಗಳನ್ನು ಮೂಗನ್ನು ಒರೆಸಿಕೊಳ್ಳುತ್ತಿದ್ದರು ಮೈ ಮೇಲೆ ಉತ್ತರೀಯವಿದ್ದದ್ದು ಅವರ ಗಮನಕ್ಕೆ ಬರಲಿಲ್ಲ ಒಂದೆರಡು ನಿಮಿಷ ಅವತ್ತಾಗಿ ನಿಂತರು ಇದು ತೋರಿಸುತ್ತದೆ ಅವರ ಹೃದಯವನ್ನ ವಿಶ್ವೇಶ್ವರಯ್ಯನವರಿಗೂ ಶ್ರೀನಿವಾಸರಾಯರಿಗೂ ಕೆಲವು ವೈಲಕ್ಷ ವೈಲಕ್ಷಣ್ಯಗಳು ಕಾಣುತ್ತಿದ್ದವು ವಿಶ್ವೇಶ್ವರಯ್ಯನವರದು ಆಕಾರದಲ್ಲಿಯೂ ಸಹನಯ ನಾಜೋಕ್ಕು ಶ್ರೀನಿವಾಸರಾಯರದು ಎಂಕರೂ ಕೊಂಕರು ವಿಶ್ವೇಶ್ವರಯ್ಯನವರದು ಮಾತುಕತೆಯಲ್ಲಿ ಲೆಕ್ಕಾಚಾರದ ಸ್ವಭಾವ ಶ್ರೀನಿವಾಸರಾಯರದು ವಿಷಯದಂತೆ ಪುರಸತ್ತಿದ್ದಂತೆ ಹಿಗ್ಗಿ ವಿಸ್ತಾರವಾಗುತ್ತಿತ್ತು ಶಾಸ್ತ್ರಾಸಕ್ತಿ ಸಾವಿರದ ಒಂಬೈನೂರ ಹದಿಮೂರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಅದರ ಮೊದಲನೆಯ ದಿವಸ ಆಗಬೇಕಾಗಿದ್ದ ಭಾಷಣದಲ್ಲಿ ಕನ್ನಂಬಾಡಿ ಜಲಾಶಯಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕಾಚಾರದ ಅಂಶವನ್ನು ಸೇರಿಸಬೇಕೆಂದು ದಿವಾನ್ ವಿಶ್ವೇಶ್ವರಯ್ಯನವರ ಸಂಕಲ್ಪ ಆ ಅಂಶವನ್ನು ಅಲ್ಲಿ ಸೇರಿಸಿದರೆ ಇಂಡಿಯಾ ಸರ್ಕಾರದೊಡನೆ ನಡೆಯುತ್ತಿದ್ದ ವ್ಯವಹಾರಕ್ಕೆ ಅನುಕೂಲವಾದೀತೆಂದು ಅವರ ಪ್ರತೀಕ್ಷೆ ಅಂಶವನ್ನು ಒದಗಿಸಬೇಕಾದವರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಕರ್ಪೂರ ಶ್ರೀನಿವಾಸರಾಯರವರು ಇದಕ್ಕಾಗಿ ಸಭಾ ಪ್ರಾರಂಭದ ಹಿಂದಿನ ದಿನ ರಾತ್ರಿ ಏಳು ಗಂಟೆಯ ವೇಳೆಗೆ ಒಬ್ಬ ಆಳು ಶ್ರೀನಿವಾಸರಾಯರ ಬಳಿಗೆ ಬಂದ ರಾಯರು ಆಗ ಒಬ್ಬ ಪಂಡಿತರೊಡನೆ ತರ್ಕವಿವಾದ ನಡೆಸುತ್ತಿದ್ದರು ಸಂಸ್ಕೃತದಲ್ಲಿ ಶ್ರೀನಿವಾಸರಾಯರು ದಿವಾನರ ಆಳನ್ನು ನೋಡಿ ಇರು ಎಂದರು ಹದಿನಿ ಹದಿನೈದು ನಿಮಿಷ ಕಳೆಯಿತು ಇನ್ನೊಬ್ಬ ಆಳು ಬಂದ ರಾಯರು ಅವನನ್ನು ನೋಡಿ ನಕ್ಕು ಇರು ಎಂದರು ತರ್ಕ ನಡೆಯುತ್ತಲೇ ಇತ್ತು ಇನ್ನೂ ಹದಿನೈದು ನಿಮಿಷವಾದ ಮೇಲೆ ಮೂರನೆಯ ಆಳು ಬಂದ ರಾಯರು ಪಂಡಿತರಿಗೆ ಹೇಳಿದರು ಇವ ಹಾಗೇನಪ್ಪ ಈ ವಿಶ್ವೇಶ್ವರಯ್ಯ ಬಾಲ್ಯದಿಂದಲೂ ಹೀಗೆನೆ ಏಳನೇ ತಿಂಗಳಾಗೆ ಹುಟ್ಟಿದೋನ್ವ ಪರಂಗಿಯೋರ ಹಾಗೆ ಭಾಷೆ ವೇಷ ಎಲ್ಲ ಹಾಂಗೆ ಹೀಗೆ ಹೇಳುತ್ತಾ ತರ್ಕ ಬಿಟ್ಟು ಬಂದು ಬೇಕಾಗಿದ್ದ ತಿಳಿವಳಿಕೆಯನ್ನು ಬರೆದುಕೊಟ್ಟರು ಇದನ್ನೆಲ್ಲ ನಾನು ಪಕ್ಕದ ಮಹಡಿಯ ಮೇಲಿನಿಂದ ನೋಡುತ್ತಿದ್ದೆ ಸೆಕ್ರೆಟರಿ ಡಿ ನರಸಿಂಗರಾಯರು ನನ್ನ ಪಕ್ಕದಲ್ಲಿ ನಿಂತು ನೋಡಿಪ್ಪ ನೋಡಿ ಎನ್ನುತ್ತಿದ್ದರು ನಮ್ಮಿಬ್ಬರಿಗೂ ತುಂಬಾ ನಗು ಕರ್ಪೂರ ಶ್ರೀನಿವಾಸ ರಾಯರು ರಾಜಕೀಯದಲ್ಲಿ ತಿಲಕರ ಪಕ್ಷಕ್ಕೆ ಸೇರಿದವರು ತಿಲಕರವರಲ್ಲಿಯೂ ಅವರ ಕೇಸರಿ ಪತ್ರಿಕೆಯಲ್ಲಿಯೂ ತುಂಬಾ ಮಮತೆ ತಿಲಕರು ಸತ್ತ ಹತ್ತನೆಯ ರಾಯರು ಒಂದು ನೂರು ಜೊತೆ ಕಟ್ಟಿಕೊಂಡು ಕೆಂಪಾಂಬುದಿ ಕೆರೆಗೆ ಹೋಗಿ ಸ್ನಾನ ಮಾಡಿ ಎಲ್ಲರೊಡನೆ ತಿಲಕರಿಗೆ ಧರ್ಮೋದಕ ಕೊಟ್ಟರು ಮರಾಠಿ ಸಾಹಿತ್ಯವನ್ನು ರಾಯರು ನೋಡಿದ್ದರು ಸಂಸ್ಕೃತದಲ್ಲಿ ಅವರಿಗೆ ಅತ್ಯಂತ ಅಭಿಮಾನ ಸಂಸ್ಕೃತ ಗಳ ವಿಷಯದಲ್ಲಿ ಅವರು ವಿಶೇಷ ಔದಾರ್ಯದಿಂದ ನಡೆದುಕೊಳ್ಳುತ್ತಿದ್ದರು ಅವರು ಬಾಲ್ಯದಲ್ಲಿ ಸಂಸ್ಕೃತ ಕಲಿತವರಲ್ಲ ಸಂಪ್ರದಾಯ ಕ್ರಮದಲ್ಲಿ ಕಲಿತವರೂ ಅಲ್ಲ ಸ್ವಾಮಿ ವಿವೇಕಾನಂದರ ದಿಗ್ವಿಜಯ ಖ್ಯಾತಿಯಿಂದಲೂ ಅವರ ಭಾಷಣಗಳಿಂದಲೂ ಅಂಕುರಿತವಾದದ್ದು ಅವರ ಸಂಸ್ಕೃತಾಭಿಮಾನ ಅವರು ಬಹುಮಂದಿಗೆ ಈ ಸಂಗತಿಯನ್ನು ಉದಾಹರಿಸಿ ಸುಲಭವಾದ ಭಾಷೆ ದೇವರೋ ನೀವೇನನ್ನೂ ಮಾಡಬೇಡ್ರಿ ಶ್ರೀಮದ್ ರಾಮಾಯಣ ಓದಿದರೆ ಸಾಕು ಆನಂದವಾಗಿ ಸಂಸ್ಕೃತ ಕಲಿಯಬಹುದು ಎಂದು ಉಪದೇಶಿಸಿದರು ಪರಿಷತ್ ಅಭಿಮಾನ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಕಟ್ಟುವುದಕ್ಕಾಗಿ ಕರ್ಪೂರ ಶ್ರೀನಿವಾಸ ರಾಯರು ಪಟ್ಟಶ್ರಮ ಅಸಾಮಾನ್ಯವಾದದ್ದು ಅವರು ಎಲ್ಲಿಂದ ಎಲ್ಲೆಲ್ಲಿಂದಲೋ ಸದಸ್ಯರುಗಳನ್ನು ಹಣವನ್ನು ತಂದು ಸೇರಿಸುತ್ತಿದ್ದರು ಸಮಸ್ತ ಕರ್ನಾಟಕ ವಿದ್ವಜನದ ಪರಿಚಯವೂ ಅವರಿಗಿತ್ತು ಅವರು ಪರಿಷತ್ತಿನ ಒಂದು ಸಮ್ಮೇಳನವನ್ನು ತಪ್ಪಿಸಿಕೊಂಡವರಲ್ಲ ಪ್ರತಿಯೊಂದು ಸಮ್ಮೇಳನದಲ್ಲಿಯೂ ಹಾಜರಿದ್ದು ಭಾಷಣ ಮಾತ್ರದಿಂದಲೇ ಅಲ್ಲದೆ ತಮ್ಮ ವ್ಯಕ್ತಿ ಪ್ರಭಾವದಿಂದಲೂ ಕಣೆ ಕಟ್ಟಿಸುತ್ತಿದ್ದರು ನನಗೆ ಜ್ಞಾಪಕವಿರುವ ಒಂದೆರಡು ಸಂದರ್ಭಗಳನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ ಸಮ್ಮೇಳನ ಸಮಾರಂಭದಲ್ಲಿ ಸಭಾಕಾಲಕ್ಕಿಂತ ಭೋಜನ ಕಾಲವು ಹೆಚ್ಚು ಸ್ವಾರಸ್ಯದಾಗಿತ್ತು ಅಲ್ಲಿ ರಾಯರೇ ಅಧ್ಯಕ್ಷರು ಊಟಕ್ಕೆ ಕುಳಿತ ಪ್ರತಿಯೊಬ್ಬನು ಒಂದು ಶ್ಲೋಕವನ್ನೋ ಒಂದು ಪದ್ಯವನ್ನೋ ಒಂದು ಚೂರ್ಣಿಕೆಯನ್ನು ಒಂದು ಹಾಡನ್ನೋ ಹೇಳಲೇಬೇಕೆಂಬುದು ಅವರ ಕಟ್ಟಾಜ್ಞೆ ಮಾಡಿದ್ದರು ಬಹು ಪದ್ಯಗಳು ಗದ್ಯಗಳು ಆಗ ನಲಿದಾಡುತ್ತಿದ್ದವು ಒಂದು ಸಾರಿ ನಂಗಪುರಂ ವೆಂಕಟೇಶಅಯ್ಯಂಗಾರ್ಯರು ಗುಬಳಾಳದ ಶಾಮಾಚಾರ್ಯರೆಂಬುವರು ಬರೆದ ಸೌಗಂಧಿಕ ಪರಿಣಯವೆಂಬ ಒಂದು ನಡುಗನ್ನಡ ಗಾವ್ಯದಿಂದ ಗದ್ಯಭಾಗವನ್ನು ಹೇಳಿದರು ಕೆಲವರು ಜೈಮಿನಿ ಭಾರತದಿಂದ ಹೇಳಿದರು ಕೆಲವರು ಗದುಗಿನ ಭಾರತದಿಂದ ಕಡಪ ರಾಘವೇಂದ್ರ ಲಂಗೋಟಿ ಬಲು ಒಳ್ಳೇದಣ್ಣ ಹಾಡಿದರು ಉಪಚಾರ ಹೇಳುವ ವೈಖರಿಯಲ್ಲಿ ಚಿತ್ರ ವಿಚಿತ್ರ ಗಾದೆಗಳು ಬರುತ್ತಿದ್ದವು ಸರಕಾರದ ಹುದ್ದೆಯಲ್ಲಿದ್ದು ಲಂಚ ತೆಗೆದು ತೆಗೆದುಕೊಳ್ಳೋದೋವ ಕುಟುಂಬ ದ್ರೋಹಿ ಸಮಾರಾಧನೆಯಾಗೆ ಕೂತು ಹೊಟ್ಟುಂಬ ಉಣ್ಣದೋವ ಆತ್ಮದ್ರೋಹಿ ಕರ್ಪೂರ ಶ್ರೀನಿವಾಸರಾಯರು ಇಂಥ ಪ್ರಸಂಗಗಳಲ್ಲೆಲ್ಲ ಮನಸಾರ ಸಮಾನಕಂದರಂತೆ ಸೇರಿ ನಗುತ್ತಿದ್ದರು ಒಂದು ವಿಶೇಷ ಪ್ರಸಂಗ ಸಾಹಿತ್ಯ ಪರಿಷತ್ತಿನ ಒಬ್ಬನೊಬ್ಬ ವಿದ್ವಾಂಸರು ಪ್ರತಿ ಬರುತ್ತಿದ್ದರು ಆದರೆ ಅವರನ್ನು ವೆಂಕಟನಾರಾಯಣಪ್ಪನವರು ಹೆಚ್ಚಾಗಿ ಪುರಸ್ಕರಿಸುತ್ತಿರಲಿಲ್ಲ ದೂರದಲ್ಲಿಟ್ಟಿರುತ್ತಿದ್ದರು ಅದಕ್ಕೆ ಕಾರಣಗಳು ಇದ್ದವೆಂದಿಟ್ಟುಕೊಳ್ಳೋಣ ಆ ವಿದ್ವಾಂಸರನ್ನು ಕ್ಷಾ ಎಂದು ಕರೆಯೋಣ ಚಿಕ್ಕಮಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ವಿದ್ವಾನ್ ಷಾರವರು ಕರ್ಪೂರ ಶ್ರೀನಿವಾಸರಾಯರಲ್ಲಿ ಅಂಗಲಾಚಿ ದೂರು ಹೇಳಿಕೊಂಡಂತೆ ಕಾಣುತ್ತದೆ ರಾಯರು ವೆಂಕಟನಾರಾಯಣಪ್ಪ ಆ ಮನುಷ್ಯನಿಗೆ ಈ ಸ್ವಲ್ಪ ಅವಕಾಶ ಕೊಡಿ ಅವ ಏನೋ ಹೇಳುತ್ತಾನಂತೆ ನೀವು ಅವಕಾಶ ಕೊಡಲಿಲ್ಲವೆಂದು ಬಾಯಿ ಬಡಿದುಕೊಳ್ಳುತ್ತಾನೆ ಕೊಂಚ ಕೃಪೆ ತೋರಿಸಿದೇವರು ಎಂದರು ವೆಂಕಟನಾರಾಯಣಪ್ಪನವರು ರಾಯರ ಮಾತು ಮೀರಲಾರದೆ ಆ ಸಂಜೆ ವಿದ್ವಾನ್ ಕ್ಷಾರ ಅವರು ನಿಮಿಷ ಮಾತನಾಡಿದರೆ ಆಗಬಹುದೆಂದರು ಆ ಸಂಜೆ ಭತ್ತಿ ಸಭೆ ನೂರಾರು ಮಂದಿ ಮಹಿಳೆಯರು ಬಂದಿದ್ದರು ಸಭಾ ಕಾರ್ಯ ಕೊಂಚ ದೂರ ಮೇಲೆ ವಿದ್ವಾನ್ ವೇದಿಕೆಗೆ ಕರೆಯಲಾಯಿತು ವರು ಆಕಾರದಲ್ಲಿ ಕುಳ್ಳು ಬಣ್ಣದಲ್ಲಿ ಕಪ್ಪು ಅಂತ ರೂಪವಂತರೆಂದು ಹೇಳುವಂತೆಯೂ ಇಲ್ಲ ಅರೋಗ ದೃಢಕಾಯರೂ ಅಲ್ಲ ಆದರೂ ಏನೋ ಚಬಲ. ಆತ ವೇದಿಕೆಯ ಮೇಲೆ ಬಂದು ನಿಂತು ತಾನು ಭಾಷಣ ಮಾಡತಕ್ಕವನಲ್ಲವೆಂದು ಒಂದು ಪ್ರಸಿದ್ಧ ಕಾವ್ಯದಿಂದ ಕೆಲವು ವಾಕ್ಯಗಳನ್ನು ಉದಾಹರಿಸುವುದು ತನ್ನ ಉದ್ದೇಶವೆಂದು ಪೀಠಿಕೆ ಹೇಳಿ ಕಬ್ಬಿಗರ ಕಾವಾದಿಂದ ಮನ್ಮತನ ವಿಜಯ ಯಾತ್ರೆಯ ರಗಳೆಯನ್ನು ಹೇಳತೊಡಗಿದ ಬಿಳಿಯ ನನೆಯ ಇತ್ಯಾದಿಯಾಗಿ ಈ ವಾಕ್ಯಗಳನ್ನು ಹೇಳುವಾಗ ಅಕ್ಷಾರವರು ಮನ್ಮತನನ್ನು ಅನುಕರಣ ಮಾಡ ಹೊರಟರು ಕಣ್ಣುಗಳನ್ನು ಹೊರಳಿಸುವುದು ಹುಬ್ಬು ಹಾರಿಸುವುದು ಎರಡು ಕೈಗಳಿಂದಲೂ ಚಿಟಿಕೆ ಹಾಕುವುದು ಕಾಲೆತ್ತಿ ಕುಣಿಯುವುದು ಸಭಿಕರು ತಮ್ಮ ತಮ್ಮೊಳಗೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದರು ಕರ್ಪೂರ ಶ್ರೀನಿವಾಸರಾಯರು ವೆಂಕಟನಾರಾಯಣಪ್ಪ ಆ ಹುಡೇನ ಕೆಳಕ್ಕೆ ಸೆಳಿರ್ರಿ ಇಳಿಸಿಬಿಡ್ರಿ ಅವನ್ನ ಎಂದು ಗಟ್ಟಿಯಾಗಿ ಕೂಗಿದರು ಮುಂದೆ ನಡೆದದ್ದನ್ನು ಹೇಳಬೇಕಾಗಿಲ್ಲ ಒಂದು ಬಿಕ್ಕಟ್ಟು ಇನ್ನೊಂದು ಪ್ರಕರಣ ಒಂದಾನೊಂದು ವರ್ಷ ಸಮ್ಮೇಳನದ ಅಧ್ಯಕ್ಷ ಪದವಿಗೆ ಯಾರನ್ನು ಚುನಾಯಿಸಬೇಕೆಂದು ಮುಖಂಡರ ಮನಸ್ಸಿನಲ್ಲಿ ಆಂದೋಲನ ನಡೆಯುತ್ತಿತ್ತು ಆ ಪದವಿಗೆ ಉಮೇದುವಾರರಾಗಿದ್ದವರಲ್ಲಿ ಷಾ ಎಂಬವರೊಬ್ಬರು ಈ ಶಾ ವಿದ್ವಾಂಸರು ಹಿಂದೆ ನಾಲ್ಕೈದು ವರ್ಷಗಳಿಂದ ಅದಕ್ಕಾಗಿ ಶ್ರಮ ಮೇಲೆ ಹೇಳಿದ ಶಾರವರು ಶಾರ ಪಂಗಡಕ್ಕೆ ಸೇರಿದವರು ಹಿಗೆ ಶಾರವರು ತಮ್ಮ ಗುಂಪನ್ನು ಕಟ್ಟುತ್ತಿದ್ದರು ಈ ಗುಂಪುಗಾರಿಕೆ ವೆಂಕಟನಾರಾಯಣಪ್ಪನವರಿಗೂ ಶ್ರೀನಿವಾಸ ಇನ್ನು ಕೆಲವರಿಗೂ ಸರಿದೋರಲಿಲ್ಲ ಆದರೆ ಗುಂಪುಗಾರಿಕೆಯನ್ನು ತಡೆಯುವುದು ಹೇಗೆ ಉಮೇದುವಾರಿಕೆಯನ್ನು ತಳ್ಳಿಹಾಕುವುದು ಹೇಗೆ ಪರಿಷತ್ತಿನ ನಿಯಮಾವಳಿ ಪ್ರಕಾರ ಯಾವ ಮಾರ್ಗವೂ ತೋರಲಿಲ್ಲ ಏತನ್ ಮಧ್ಯೆ ಉಮೇದುವಾರಿಕೆ ಪತ್ರಗಳ ಬಗೆಗೆ ಗೊತ್ತಾದ ದಿನ ಬಂದಿತು ಆ ದಿನ ಬೆಳಗಿನ ಚಪಾಲಿನಲ್ಲಿ ಬಂದ ಪತ್ರಗಳಲ್ಲಿ ಶಾರ್ ಇರಲಿಲ್ಲ ಅದರಿಂದ ಗಂಡಾಂತರ ತಪ್ಪಿಹೋಯಿತೆಂದು ಎಲ್ಲರ ಮನಸ್ಸು ಹಗುರವಾಯಿತು ಆ ಸಾಯಂಕಾಲದವರೆಗೂ ಆಗಿತ್ತು ಆದರೆ ಆ ರಾತ್ರಿ ಯಾವಾಗಲೂ ಶಾರ್ ಪತ್ರ ಬಂದು ಪರಿಷತ್ತಿನ ಕಟ್ಟಡದ ಒಳಗಡೆ ಬಿದ್ದಿತ್ತು ಆಗ ಪರಿಷತ್ತು ಶಂಕರಪುರದಲ್ಲಿ ಇತ್ತು ಆ ಕಾಲದಲ್ಲೆಲ್ಲ ವೆಂಕಟನಾರಾಯಣಪ್ಪನವರು ರಾತ್ರಿ ಒಂದು ಸಾರಿ ಪರಿಷತ್ತಿನ ಕಟ್ಟಡಕ್ಕೆ ಬಂದು ಹೋಗುವ ಪದ್ಧತಿ ಇತ್ತು ಅದರಂತೆ ಅವರು ಬಂದಾಗ ಅಲ್ಲಿ ಒಂದು ಲಕ್ಕೋಟೆ ಬಿದ್ದದ್ದು ಕಾಣಿಸಿತು ಅದರೊಳಗೆ ಶಾರ್ ಅವರ ಪತ್ರವಿತ್ತು ಹಗುರವಾಗಿದ್ದ ಮನಸ್ಸು ಭಾರವಾಯಿತು ಅವರು ಆ ಹೊರೆಯನ್ನು ತಡೆಯಲಾರದೆ ಕೂಡಲೇ ಕರ್ಪೂರ ಶ್ರೀನಿವಾಸ ಮನೆಗೆ ಹೋಗಿ ತಮ್ಮ ಹೊಸ ಕಷ್ಟವನ್ನು ತೋಡಿಕೊಂಡರು ರಾಯರಿಗೂ ಯೋಚನೆ ಬಂದಿತು ಈಗ ಏನು ಉಪಾಯ ಮಾರನೆಯ ದಿನ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ವೆಂಕಟನಾರಾಯಣಪ್ಪನವರು ಪರಿಷತ್ತಿನ ಕಟ್ಟಡದಲ್ಲಿದ್ದರು ನಂಗಪುರಂ ವೆಂಕಟೇಶ ಹೆಂಗಾರ್ಯರು ನಾನು ಅಲ್ಲಿಗೆ ಬಂದಿದ್ದೆವು ನಾವು ಬಂದ ಐದು ನಿಮಿಷಗಳೊಳದೊಳಗಾಗಿ ರಾಯರ ಧ್ವನಿ ನಮಗೆ ಕೇಳಿಸಿತು ಅವರು ಸುಮಾರು ಅರ್ಧ ಫರ್ಲಾಂಗ್ ದೂರದಿಂದ ವೆಂಕಟನಾರಾಯಣಪ್ಪ ವೆಂಕಟನಾರಾಯಣಪ್ಪ ಎಂದು ಕೂಗಿಕೊಂಡು ಬಂದರು ಬೀದಿಯಿಂದಲೇ ಏನೋ ಯೋಚನೆ ಮಾಡಬೇಡ್ರಿ ನಿನ್ನೆ ಅವನದು ಬಂತಲ್ಲ ಅದನ್ನ ಲೆಕ್ಕಕ್ಕೆ ತೆಗ ತಗೊಳ್ಳಬೇಡ್ರಿ ನಾನು ಹಾಗಂತ ಬರೆದುಕೊಡುತ್ತೇನೆ ನನ್ನದು ತಾನೆ ಜವಾಬ್ದಾರಿ ಎಂದರು ಶ್ರೀನಿವಾಸರಾಯರು ಪರಿಷತ್ತಿನ ಉಪಾಧ್ಯಕ್ಷರು ಮತ್ತು ಸಮಸ್ತ ಅಧ್ಯಕ್ಷ ಕರ್ತವ್ಯವನ್ನು ನಿರ್ವಹಿಸಲು ಕ್ರಮವಾಗಿ ಅಧಿಕೃತರಾದವರು ಅವರ ಮಾತನ್ನು ಕೇಳಿ ವೆಂಕಟನಾರಾಯಣಪ್ಪನವರಿಗೆ ಕೊಂಚ ತಬ್ಬಿಬ್ಬಾಯಿತು ನಾನು ಏನೋ ಒಳ್ಳ ವಿವರಣೆ ಬಂದೀತೆಂದು ಕುತೂಹಲದಿಂದ ಕೇಳುತ್ತಿದ್ದೆ ರಾಯರು ಹೇಳಿದರು ನೋಡ್ರಿ ನಾನು ಒಂದೆರಡು ವರ್ಷಗಳಿಂದ ಸುಧಾ ಗ್ರಂಥದ ಮೇಲೆ ಟೀಕಾ ಬರೆಯಬೇಕೆಂದು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇನೆ ಅದರಲ್ಲಿ ಹೆಗೆಲ್ ತಾತ್ವಿಕನ ವಾದಗಳನ್ನು ಪ್ರಸ್ತಾವಿಸಬೇಕಾಗುತ್ತದೆ ಆದದ್ದರಿಂದ ಸುಧಾ ಗ್ರಂಥವನ್ನು ಹೆಗಲಿನ ಹೆಗೆಲಿನ ಲೇಖನಗಳನ್ನು ತದೇಕ ಚಿತ್ತದಿಂದ ವ್ಯಾಸಂಗ ಮಾಡಬೇಕೆಂದು ಅದಕ್ಕಾಗಿ ಒಂದು ಮನೆಯನ್ನು ಪ್ರತ್ಯೇಕವಾಗಿರಿಸಿಕೊಂಡಿದ್ದೇನೆ ಸ್ನಾನಾನಂತರ ಸ್ವಾಮಿಗಳು ಕೊಟ್ಟ ಶೇಷವಸ್ತ್ರವನ್ನು ಹೊದ್ದು ಹೊದ್ದುಕೊಂಡು ಮನೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿ ನಡುಮನೆಯಲ್ಲಿ ಏಕಾಂತವಾಗಿ ಕುಳಿತು ಧ್ಯಾನ ಮಾಡುವುದು ಆಲೋಚನೆ ಮಾಡುವುದು ಪದ್ಧತಿ ಈ ಹೊತ್ತು ಬೆಳಿಗ್ಗೆ ಪಾರಾಯಣ ಕಾಲದಲ್ಲಿ ಎಲಾ ಈ ನಾ ಹೇಗೆ ತಪ್ಪಿಸುವುದು ಎಂದು ಯೋಚನೆ ಮಾಡುತ್ತಿದ್ದೆ ಆಗ ನೋಡ್ರಿ ಹೊಳೆಯಿತ್ತು ಹದಿನೈದನೆಯ ತಾರೀಕು ಸೋಮವಾರ ಎಂದರೆ ಅಂದು ಸೂರ್ಯಾಸ್ತಮದವರೆಗೆ ಎಂದರ್ಥ ಸೂರ್ಯಾಸ್ತದ ಅನಂತರ ಬಂದದ್ದು ಆ ದಿನಕ್ಕೆ ಸೇರತಕ್ಕದ್ದಲ್ಲ ಆದದ್ದರಿಂದ ಶಾ ಪತ್ರಿಕೆ ಸಕಾಲದಲ್ಲಿ ಬರಲಿಲ್ಲ ವಜ ಬರಲಿಲ್ಲ ವಜಾ ಹೀಗೆ ಪರಿಷತ್ತಿಗೆ ಬಂದಿದ್ದ ಅಪಾಯ ತಪ್ಪಿತ್ತು ಪರಿಷತ್ತಿನ ನಿಯಮಾವಳಿಗಳನ್ನು ಭಂಗ ಮಾಡದೆ ಪಾಲಿಸಿದ್ದಾಯಿತು ಆದರೆ ಧ್ಯಾನ ಸಮಾದಿಯಲ್ಲಿ ಎಂಥ ಯೋಚನೆ ವಾಗ್ಮಿಕೆ ಕರ್ಪೂರ ಶ್ರೀನಿವಾಸರಾಯರು ವಾಗ್ಮಿಗಳು ಹೌದು ವಿಷಯ ಯಾವುದಾದರಾಗಲಿ ಸಾಹಿತ್ಯ ಮತಾಚಾರ ತತ್ವಶಾಸ್ತ್ರ ಸಮಾಜ ಸುಧಾರಣೆ ವಿದ್ಯಾಭ್ಯಾಸ ಎಂಥವೇ ಆಗಲಿ ಗಂಟೆಗಳ ಕಾಲ ನಿರರ್ಗಳವಾಗಿ ಭಾಷಣ ಮಾಡಬಲ್ಲವರಾಗಿದ್ದರು ಒಂದು ಸಾರಿ ಶ್ರೀರಾಮಕೃಷ್ಣ ಮಠದಲ್ಲಿ ಶ್ರೀ ವಿವೇಕಾನಂದ ಸ್ವಾಮಿಗಳ ವರ್ಧಂತ್ಯುತ್ಸವ ಹಾಗೆ ಜನೋತ್ಸವ ಸೇರಿತ್ತು ಸುಮಾರು ನಾಲ್ಕು ಗಂಟೆಯ ವೇಳೆಗೆ ರಾಯರು ಬಂದಿಳಿದರು ಆ ಸಮೀಪದಲ್ಲಿದ್ದ ನಮ್ಮ ಪೈಕಿಯೊಬ್ಬರು ರಾಯರಿಗೆ ಆಯಾಸವಾಗಿರಬೇಕು ಸರ್ಕೀಟಿನಿಂದ ಈಗ ತಾನೆ ಬಂದ ಹಾಗಿದೆ ಎಂದರು ರಾಯರು ಹೌದಪ್ಪ ಸಾಗರದ ಕಡೆಯಿಂದ ಅಲ್ಲಲ್ಲಿ ಇನ್ಸ್ಪೆಕ್ಷನ್ ಮುಗಿಸಿಕೊಂಡು ಬರಲು ಇಷ್ಟು ಹೊತ್ತಾಯಿತು ಇಷ್ಟರ ಮೇಲೆ ಈ ಹೊತ್ತು ಏಕಾದಶಿ ಉಪವಾಸದಿಂದ ಹೆಚ್ಚು ಆಯಾಸವಾಗಿರಬೇಕು ತಾಯರು ಆಯಾಸವಲ್ಲಪ್ಪ ಅನುಕೂಲ ಮೂರು ನಾಲ್ಕು ಗಂಟೆ ಹೊತ್ತು ಸಾವಕಾಶವಾಗಿ ಉಪನ್ಯಾಸ ಮಾಡಬಹುದು ಆ ದಿನ ಬೇರೆ ಉಪನ್ಯಾಸಕರು ಒಬ್ಬ ಅಧ್ಯಕ್ಷರು ಇದ್ದದ್ದರಿಂದ ರಾಯರ ಭಾಷಣ ಅಷ್ಟು ಕಾಲ ಮೈಸೂರಿನ ಇಂಜಿನಿಯ ಇಂಜಿನಿಯರುಗಳಲ್ಲಿ ಸಾಹಿತ್ಯ ಸಾಮರ್ಥ್ಯವಿದ್ದವರು ವಿಶ್ವೇಶ್ವರಯ್ಯನವರು ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣಂಗಾರ್ಯರು ಸಿ ಕಡಾಂಬಿಯವರು ವೈ ಶ್ರೀನಿವಾಸರಾಯರು ಈ ಐವರು ಸಾಮಾನ್ಯ ಲೋಕಹಿತ ವಿಚಾರಗಳಲ್ಲಿಯೂ ಸಮಾಜ ವಿಚಾರಗಳಲ್ಲಿಯೂ ಶ್ರದ್ಧಾಸಕ್ತಿಯುಳ್ಳವರು ಇವರಲ್ಲಿ ಮೂವರು ಸಭಾಭಾಷಣ ಪ್ರವೀಣರು ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣ ಹಿಂಗಾರ್ಯರು ಸಿ ಕಡಾಂಬಿಯವರು ಕರ್ಪೂರ ಶ್ರೀನಿವಾಸರಾಯರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಭಾಷಣ ಮಾಡಲು ಪ್ರಾರಂಭಿಸುವರು ಇಂಗ್ಲಿಷ್ನಲ್ಲಿ ಮಿಸ್ಟರ್ ವಾಯ್ಸ್ ಚಾನ್ಸಲರ್ ವಾಟ್ ಹು ಸೇ ಈಸ್ ಹೀಗೆ ಉಪಕ್ರಮಿಸಿ ಒಂದೆರಡು ವಾಕ್ಯಗಳಾದ ಮೇಲೆ ಕನ್ನಡಕ್ಕೆ ತಿರುಗುವರು ಹಾಗೆಲ್ಲ ಸ್ವಾಮಿ ನಾನು ಹೇಳೋದೇನೆಂದರೆ ದೇವರು ಇಲ್ಲಿ ಕೇಳೋಣವಾಗಬೇಕು ಒಂದ್ ಇದು ಒಂದೆರಡು ನಿಮಿಷವಾದ ಮೇಲೆ ಮತ್ತೆ ಇಂಗ್ಲೀಷಿಗೆ ಮಧ್ಯ ಮಧ್ಯ ಮಿಸ್ಟರ್ ವೈಸ್ ಚಾನ್ಸಲರ್ ಎಂಬುದನ್ನು ಬಿಟ್ಟು ಮಿಸ್ಟರ್ ನಂಜುಂಡಯ್ಯ ಎಂದೇ ಸಂಬೋಧಿಸತೊಡಗುವರು ಹೀಗೆ ಇಂಗ್ಲೀಷಿನಿಂದ ಕನ್ನಡಕ್ಕೆ ಕನ್ನಡದಿಂದ ಇಂಗ್ಲೀಷಿಗೆ ತಿರುಗುವುದಲ್ಲದೆ ಇಂಗ್ಲಿಷ್ ಮಾತುಗಳನ್ನು ಕನ್ನಡದಂತೆಯೂ ಕನ್ನಡ ಮಾತುಗಳನ್ನು ಇಂಗ್ಲಿಷಿನಂತೆಯೂ ಉಚ್ಚರಿಸುವರು ವಾಟ್ ಐ ಸಬ್ಮಿಟ್ ಟು ದೇರ್ ಹೀಗೆ ಅದು ಸಂಪೂರ್ಣ ಸ್ವತ್ತಾ ವಿಸ್ಮರಣೆ ಕರ್ಪೂರ ಶ್ರೀನಿವಾಸ ರಾಯರ ಮನೆಗೆ ಮೂವರು ಮಿತ್ರರು ಸಂಜೆ ಹೋಗುತ್ತಿದ್ದೆವು ಕಾರಣ ಈಗಲೇ ಸ್ಪಷ್ಟಪಡುತ್ತದೆ ರಾಯರು ಫಲಾಹಾರಕ್ಕೆ ಕೂಡುತ್ತಿದ್ದರು ಹದಿನೈದು ಇಪ್ಪತ್ತು ಚಪಾತಿಗಳು ಅಥವಾ ಪೂರಿ ಅದರ ಜೊತೆಗೆ ಎರಡು ದಿನಸುಗಳು ಒಂದು ಕೊಬ್ಬರಿ ಚಟ್ನಿ ಇನ್ನೊಂದು ಸೀಕರಣೆ ಒಂದಡಿ ವ್ಯಾಸವುಳ್ಳ ಬೆಳ್ಳಿಯ ಬಟ್ಟೆಲಿನ ತುಂಬ ಮಾವಿನ ಹಣ್ಣು ಹಲಸನ ಹಣ್ಣುಗಳಿಲ್ಲದಿದ್ದ ಕಾಲದಲ್ಲಿ ರಸಬಾಳೆಯ ಹಣ್ಣಿನ ಸೀಕರಣೆ ಅನಂತರ ಒಂದು ಲೋಟ ಹಾಲು ನಾವು ಹೋಗಿ ಕುಳಿತೊಡನೆಯೇ ಅವರ ಅಡಿಗೆಯಾತ ನಮಗೆ ಎರಡೆರಡು ಚಪಾತಿ ಅಥವಾ ಪೂರಿ ಅದಕ್ಕೆ ತಕ್ಕಷ್ಟು ಚಟ್ನಿ ಸೀಕರಣೆ ತಂದು ಕೊಡುವನು ಅದರಲ್ಲಿ ಅರ್ಧ ತಿಂದು ಹೊಟ್ಟೆ ಭಾರವಾಯಿ ತಿನ್ನುತ್ತಿದ್ದೆವು ಶ್ರೀನಿವಾಸರಾಯರು ಈಜುವುದರಲ್ಲಿ ನಿಸಿಮರು. ಪ್ರತಿದಿನ ಬೆಳಿಗ್ಗೆ ಒಂದೆರಡು ಗಂಟೆಗಳು ಅವರು ಕೆರೆಯಲ್ಲಿ ಇಜುತ್ತಿದ್ದರು. ತುಂಬಾ ಪರಿಶುದ್ಧರು ಈಜು ಕಲಿಯಬೇಕೆಂದು ಎಲ್ಲರಿಗೂ ಉಪದೇಶಿಸುತ್ತಿದ್ದರು ಕಲಿಸಲು ಮುಂದೆ ಬರುತ್ತಿದ್ದರು ಸ್ವಭಾವದಲ್ಲಿ ಉದಾರಿಗಳು ತಮ್ಮ ಸಂಪಾದನೆಯೆಲ್ಲವನ್ನೂ ಹಿಂದುಮುಂದು ನೋಡದೆ ವೆಚ್ಚ ಮಾಡಿದರು ಸಂಸ್ಕೃತ ತಿಳಿದವರು ವೈದಿಕರು ಅವರ ಬಳಿ ಹೋಗಿ ಬರಿಗೈಯಿಂದ ಹಿಂದಿರುಗುದಲ್ಲ ಶ್ರೀನಿವಾಸ ರಾಯರು ಸದಾ ಸಂತೋಷ ಚಿತ್ತರು ಮತ್ತು ಧೀರ ಸ್ವಭಾವದವರು ಶ್ರೀನಿವಾಸ ರಾಯರ ಕಡೆಯ ದಿನಗಳನ್ನು ನೆನೆದರೆ ಕೊಂಚ ಸಂಕಟವಾಗುತ್ತದೆ ಪಾರ್ಶ್ವವಾಯುವಿನಿಂದ ಅವರು ನಿಶ್ಚೇಷ್ಟರಾಗಿದ್ದರು ಪರಿಷತ್ತಿನ ಕಟ್ಟಡಕ್ಕೆ ಅವರ ಕೈಯಿಂದ ವಾಸ್ತುಶೀಲೆಯನ್ನು ನಡೆಸಬೇಕೆಂದು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಆದರೆ ರಾಯರ ದೇಹ ಸ್ಥಿತಿ ಅನುಕೂಲವಾಗಿರಲಿಲ್ಲ ಆದ್ದರಿಂದ ರಾಯರನ್ನು ಮೋಟಾರು ಕಾರಿನಲ್ಲಿ ಆ ಜಾಗಕ್ಕೆ ಕರೆತಂದು ಕಾರನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಾಯರ ಕೈಗೆ ಸೂತ್ರದ ಒಂದು ಕೊನೆಯನ್ನು ಕಟ್ಟಿ ಸೂತ್ರದ ಇನ್ನೊಂದು ಕೊನೆಗೆ ಗಾರಿಯ ಕೆರಣೆಯನ್ನು ಕಟ್ಟಿ ವೆಂಕಟನಾರಾಯಣಪ್ಪನವರು ಅಸ್ಥಿಭಾರ ಹಾಕಿದರು ಹೀಗೆ ಸೂತ್ರದ ಮೂಲಕ ರಾಯರ ಕೈಯಿಂದಲೇ ಕೆಲಸ ನಡೆಯಿತೆಂದು ಸಂಕೇತ ಈ ಸಂಕೇತದಿಂದ ವೆಂಕಟನಾರಾಯಣಪ್ಪನವರ ಮನಸ್ಸಿಗೆ ತೃಪ್ತಿ ನಮಗೆಲ್ಲ ವೆಂಕಟನಾರಾಯಣಪ್ಪನವರು ತೃಪ್ತರಾದರೆಂದು ತೃಪ್ತಿ